ಅದಿ ಹದಿಮೂರನೆಯ ತರಂಗ ವಾಮದೇವನ ಮಾತಿಗಿಂತಲೂ ಆ ಮಾತಿನ ಹಿಂದಿನ ಭಾವವು ಅದನ್ನು ಆಡಿದ ಧ್ವನಿಯ ವಿರಸವಾದ ನಗುವು ಕೌಶಿಕನನ್ನು ಬಹುವಾಗಿ ನೋಯಿಸಿದವು ಅಭಿಮಾನಿಯಾದ ಕೌಶಿಕನಿಗೆ ಇಂದು ಲೋಕದಲ್ಲಿ ಉಳಿದಿರುವುದೆಲ್ಲ ಒಂದೇ ಒಂದು ಅದು ಅಭಿಮಾನ ಆ ಅಭಿಮಾನದಿಂದ ಅವನ ಮನಸ್ಸು ಬೀಗಿ ಬೀಗಿ ರೇಗಿದರೆ ವಿಶ್ವವನ್ನೇ ತಿಂದು ತೇಗುವನು ಎಂದು ಎನ್ನುತ್ತಿದೆ ಅಂತಹ ಅಭಿಮಾನವನ್ನು ಸಮೂಲವಾಗಿ ಕಿತ್ತೊಗೆಯುವ ಈ ಆ ವಿರಸವಾದ ನಗು ಆ ನ ಅಪನಂಬಿಕೆಯ ಧ್ವನಿ ಅಸಾಧ್ಯವೆಂದು ಸೂಚಿಸುವ ಭಾವ ಎಲ್ಲವೂ ಕೌಶಿಕನಿಗೆ ಅಷ್ಟುಇಷ್ಟು ಎಂದು ಹೇಳುವುದಕ್ಕಾಗದಷ್ಟು ಸಂಕಟವನ್ನು ಕೊಟ್ಟವು ಆದರೇನು ಮಾಡಬೇಕು ಕೌಶಿಕನು ಅವಕ್ಕಾಗಿ ತನ್ನನ್ನು ತಿನ್ನುತ್ತಿರುವ ಸಂಕಟದ ವಶ ವಶವನಾಗಿ ವಿಹ್ವಲನಾಗಿದ್ದನು ಮನಸ್ಸು ಬುದ್ಧಿ ಎಲ್ಲವೂ ಆ ತೀವ್ರ ವೇದನೆಯಿಂದ ಒಂದು ಗಳಿಗೆ ಸಂಪೂರ್ಣವಾಗಿ ವಿವಶವಾಗಿದ್ದವು ಮಂತ್ರಮುಗ್ಧವಾದ ಮಹಾಸಪ್ಪವು ಎಡೆಯನ್ನು ಬಿಚ್ಚಲಾರದೆ ಬಿದ್ದಿರುವಂತೆ ಆತನು ಸಂಪೂರ್ಣವಾಗಿ ಒಂದು ಗಳಿಗೆ ಮುಗ್ಧನಾಗಿದ್ದನು ಕೊನೆಗೆ ಒಂದು ನಿಟ್ಟಿಸಿರು ಹೊರಬಂತು ಮತ್ತೆ ಪ್ರಾಣಶಕ್ತಿಯು ಅಂಗಾಂಗಗಳನ್ನೆಲ್ಲಾ ವ್ಯಾಪಿಸಿ ನಿಶ್ಚಿಷ್ಠನಾಗಿ ಶಿಲಾಮೂರ್ತಿಯಂತೆ ಸ್ತಬ್ಧನಾಗಿದ್ದ ಆತನನ್ನು ವ್ಯಾಪಾರ ಸಂಪನ್ನನಾಗಿ ಮಾಡಿತು ಕೌಶಿಕನು ಮುಚ್ಚಿದ ಕಂಡು ತೆಗೆದು ವಾಮದೇವಾ ನಾನು ನಿನಗೆ ಈ ಲೋಕದಲ್ಲಿರುವ ಏಕಾಲಂಭನವೋ ನೀನು ನನಗೆ ಈ ಲೋಕದಲ್ಲಿರುವ ಏಕಾಲಂಬನವೋ ಏಕಮಾತ್ರಾಶ್ರಯವು ನೀನು ಈ ಮಾತೆಂದರೆ ನನ್ನ ಗತಿಯೇನು ನೀನು ಹೇಳಿದೆ ಯಾದರೂ ಸಾಧಿಸಬಹುದೆಂದು ಈಗ ನೀನೇ ಅಸಾಧ್ಯವೆನ್ನುತ್ತಿರುವೆಯಲ್ಲ ಸರಿಯೇ ಎಂದನು ಆ ದನಿಯಲ್ಲಿ ನೋವು ತುಂಬಿತ್ತು ಭರ್ಸನೆಯಿರಲಿಲ್ಲ ಧೈನ್ಯವಿತ್ತು ಅಹಂಕಾರವಿರಲಿಲ್ಲ ಕರುಣವಿತ್ತು ನೋಯಿಸಿದೆಯಲ್ಲ ಎಂಬ ದುಃಖವೂ ನನಗೆ ಸಹಾಯ ಮಾಡು ಎಂಬ ಪ್ರಾರ್ಥನೆ ಇತ್ತು ವಾಮದೇವನು ಅದನ್ನು ಕೇಳಿ ಅಲ್ಲಿಯೇ ಕಲಿಯ ಹೋದನು ಆತನಿಗೆ ಒಂದು ಸಲ ಅಯ್ಯೋ ಪಾಪ ನೋಯಿಸಿದನೆಂಬ ಸಂಕಟ ಇನ್ನೊಮ್ಮೆ ಈ ಕಬ್ಬಿಣದ ಗುಂಡು ಕರಗಿತಲ್ಲ ಎಂಬ ಸಂತೋಷ ಕೊನೆಗೆ ನಕ್ಕು ಕೌಶಿಕ ನಾನಾಗ್ರೆ ಹೇಳಬೇಕಾದದನ್ನೆಲ್ಲ ಹೇಳಿರುವೆನು ಅದನ್ನು ನೀನು ಬಲ್ಲೆ ತಪಸ್ಸು ತಪಸ್ಸು ಇನ್ನು ಸಾವಿರ ಸಲ ನೀನು ಕೇಳಿದರೂ ನಾನು ಹೇಳುವುದು ಒಂದೇ ಒಂದು ಮಾತು ನನಗೆ ಗೊತ್ತಿರುವುದು ಒಂದೇ ಒಂದು ಸಾಧನ ಅದು ತಪಸ್ಸು ನಾನು ಆ ಸಾಧನವನ್ನು ಬ್ರಹ್ಮ ಪ್ರಾಪ್ತಿಗೆ ಉಪಯೋಗಿಸುತ್ತಿರುವೆನು ನೀನು ಅದನ್ನು ಯಾವುದೋ ಯಾವುದೋ ಸಿದ್ಧಿಗೋಸ್ಕರ ಉಪಯೋಗಿಸಬೇಕೆಂದಿರುವೆ ನನಗೂ ನಿನಗೂ ಅಷ್ಟೇ ವ್ಯತ್ಯಾಸ ಅಲ್ಲದೆ ನೀನು ತಾನೇ ಕಾಣಿಯೋ ನೀನು ವೃದ್ಧನನ್ನು ಒಲಿಸಿಕೊಳ್ಳಲಿಲ್ಲವೇ ಹಾಗೇನು ಮಾಡಿದೆ ಅದೇ ತಪಸ್ಸು ತಮ್ಮ ತಮ್ಮ ಇಷ್ಟಸಿದ್ಧಿಗೋಸ್ಕರ ಯಾರು ಯಾರು ಯಾವ ಯಾವ ಕೆಲಸವನ್ನು ಮಾಡುವರೋ ಅದಲ್ಲ ತಪಸ್ಸೆ ಎಂದರು ಕೌಶಿಕನು ಹೇಳಿದನು ವಾಮದೇವ ನೀನು ರುದ್ದನನ್ನು ಒಲಿಸಿಕೊಂಡೇ ಇಲ್ಲ ಎಂದು ನೀನು ಹೇಳಿದೆ ನಿಜ ಆದರೂ ರುದ್ರನು ಒಲಿದುದು ಬಹುಶಃ ವಾಮದೇವನು ಆ ಮಾರ್ಗವನ್ನು ಹೇಳಿಕೊಟ್ಟನು ಎಂದಿರಬಹುದು ಯಾರಾದರೂ ನನ್ನನ್ನು ತಪಸ್ಸು ಎಂದರೇನು ಎಂದು ಕೇಳಿದರೆ ನಾನೇನು ಹೇಳಬೇಕು ಹೇಳು ಆದ್ದರಿಂದ ಮೊದಲು ನನಗೆ ಬಾಯಲ್ಲಿ ಹೇಳು ಅನಂತರ ಏನು ಮಾಡಬೇಕೋ ಹೇಳು ಆಮೇಲೆ ಏನಾದರೂ ಸಂಶಯ ಇದ್ದರೆ ಕೇಳುವೆನು ಕೌಶಿಕ ಹಿಂದೆ ನಿನಗೆ ಹೇಳಿದನ್ನೆಲ್ಲ ಮನಸ್ಸೆಂಬುದು ಒಂದು ಬೆಳಕಿನ ಕಂಬದ ಹಾಗೆ ಎಂದು ಅದನ್ನು ಹಿಡಿದುಕೋ ಬೆಳಕು ಹಂಚಿದಾಗ ಅದರ ಪ್ರಕಾಶವು ಅಷ್ಟು ತೀವ್ರವಾಗಿಲ್ಲ ಹಾಗೆ ಹಂಚದೆ ಏಕಾಗ್ರವಾಯಿತು ಎಂದು ಏಕಾಗ್ರವಾಯಿತು ಎನ್ನು ಅದೆಷ್ಟು ತೀವ್ರವಾಗುವುದು ಹಾಗೆಯೇ ಮನಸ್ಸೆಲ್ಲವೂ ಸ್ವಭಾವವಾಗಿ ಚಂಚಲವಾಗಿ ಹರಡುವ ಸ್ವಭಾವವುಳ್ಳದು ನೀನು ಏನಾದರೂ ಹಿಡಿದುಕೊಳ್ಳಬೇಕು ಎಂದರೆ ಕೈ ಬೆರಳುಗಳನ್ನೆಲ್ಲ ಸೇರಿಸಿ ಹಿಡಿದುಕೊಳ್ಳುವಂತೆ ಮನಸ್ಸು ಹಿಡಿಯುವುದು ಎಂದರೆ ಮನಸ್ಸಿನ ಅಂಗಗಳಂತೆ ಇರುವ ಇಂದ್ರಿಯಗಳನ್ನು ಹಿಡಿಯುವುದು ನೀನು ಏನನ್ನು ಕೋರುವಿನ ತಲೆಯ ಮೇಲೆ ಹಾಕಿ ಈ ಇಂದ್ರಿಯಗಳಿಂದ ಆ ಮನಸು ಹರಿದ ಹೋಗುವಂತೆ ಹಿಡಿದು ನಿಲ್ಲಿಸು ಆಗ ಆ ಮನಸು ಆ ಪ್ರಶ್ನೆಯನ್ನು ಹೊತ್ತು ತನ್ನ ಅಕ್ಷದ ಮೇಲೆಯೇ ತಿರುಗುತ್ತಿರುವ ಬುಗ್ಗರಿಯಂತೆ ತಿರುಗುವುದು ಆಗ ತಿರು ತಿರುಗುತ್ತಾ ಮೊದಲು ತಾನು ಹೊರಟಿದ್ದ ಕಡೆಗೆ ಬರುವುದು ಹಾವು ಹಿಂತಿರುಗಿ ಸುಟ್ಟುಕೊಂಡರೆ ತಲೆಯ ಬಾಲವನ್ನು ಮುಟ್ಟುವಂತೆ ಪ್ರಶ್ನೆಯನ್ನು ಹೊತ್ತ ಮನಸ್ಸು ಒಂದು ಸುತ್ತ ತಿರುಗಿದರೆ ಆ ಮುಖದಲ್ಲಿ ಪ್ರಶ್ನೆ ಆ ಮುಖದಲ್ಲಿ ಉತ್ತರವಾಗಿ ಸಿಕ್ಕುವುದು ಅದು ನಿನ್ನ ತಪಸ್ಸಿಗೆ ಮೊದಲ ಮೊದಲನೆಯ ಮೆಟ್ಟಲು ಪೋಶಕನು ಕೇಳಿದನು ಆಯ್ತು ವಾಮದೇವ ತಪಸ್ಸೆಂದರೇನು ವಾಮದೇವನು ನಕ್ಕನು ನಿನಗೆಷ್ಟು ಅವಸರ ಕೋಶಿಕ ಈ ಸಂಜೆಯ ಬಿಸಿಲಿನಲ್ಲಿ ಮೈ ಕಾಯಿಸಿಕೊಳ್ಳುತ್ತಾ ಸುಖವಾಗಿ ಈ ಹಾಸು ಮೇಲೆ ಕುಡಿತು ನಿನ್ನಂತಹ ಒಳ್ಳೆಯ ಗೆಳೆಯರು ಗೆಳೆಯ ನೋಡದೆ ಎರಡು ಮಾತನಾಡಿ ಸಂತೋಷ ಪಡೋಣ ಎಂದು ವಿಸ್ತಾರವಾಗ ಹೇಳಿ ನಿನಗೆ ಆ ಹರಡೆಯು ಬೇಡವೆಂದು ಆದರೆ ಒಂದೇ ಮಾತಿನಲ್ಲಿ ಕೇಳು ತಪಸ್ ಎಂದರೆ ಬಾಹ್ಯಾಭ್ಯಂತರ ಪ್ರಯತ್ನ ರಾಶಿ ಸಂಗೀತಗಾರನು ಗಂಡಲು ಸರಿದಿ ಮಾಡಿಕೊಳ್ಳುವಂತೆ ನಾನು ಮೊದಲು ಅಭ್ಯಂತರ ಪ್ರಯತ್ನವನ್ನು ಕೊರತು ಹೇಳಿದೆ ಅಷ್ಟರಲ್ಲಿಯೇ ನಿನಗೆ ಅವಸರ ನೋಡು ತಪಸ್ಸೆಂದರೆ ಬೀಜ ಬೀಜವು ವೃಕ್ಷವಾಗುವ ಕೆಲಸ ಆಲ ದೇಶಗಳು ಸರಿಯಾಗಿದ್ದರಂತೂ ಸರಿ ಇಲ್ಲದಿದ್ದರೆ ಅದನ್ನು ತನಗೆ ಸರಿ ಮಾಡಿಕೊಳ್ಳಬೇಕು ತನ್ನ ಸ್ಥಿತಿಯನ್ನು ಕಾಪಾಡಿಕೊಂಡು ಮುಂದಿನ ಗತಿಯನ್ನು ತನಗೆ ಬೇಕಾದ ಹಾಗೆ ರೂಪಿಸಿಕೊಳ್ಳಲು ಬೆಣಗಬೇಕು ಅದೇ ತಪಸ್ಸು ಜೀವರಾಶಿಗಳೇನು ನಾವು ಜಡವೆನ್ನುವ ಗಿಡ ಅದನ್ನು ಮಾಡುತ್ತಲೇ ಇವೆ ಇನ್ನು ನಾವು ಹೊಸದಾಗಿ ಮಾಡುವುದೇನು ಗಿಡವು ಬೀಜವನ್ನು ಚೆಲ್ಲುವಾಗ ಅದು ಮುಂದೆ ಅಂಕುರವಾಗಿ ಸ್ವತಂತ್ರವಾಗಿ ನಿಲ್ಲುವವರೆಗೂ ಬೇಕಾದ ಆಹಾರವನ್ನು ಬುತ್ತಿಕೊಟ್ಟು ಕಳುಹಿಸುತ್ತದೆ ಅದು ತಾನು ಮುಂದೆ ಬಾರಿಯ ಮುಂದೆ ಭಾರೀ ಗಿಡವಾಗಲು ಬೇಕಾದದನ್ನೆಲ್ಲ ಒಳಗೆ ಬೇರುಗಳಿಂದ ಹೊರಗೆ ಎಲೆ ಎಲೆಗಳಿಂದ ಸಂಗ್ರಹಿಸುತ್ತಲೇ ಇದೆ ಈ ಸಂಗ್ರಹದ ಕಾರ್ಯವೂ ಒಂದು ಗಡಿಗೆಯೂ ನಿಲ್ಲದೆ ನಡೆಯುತ್ತಲೇ ಇರುವುದರಿಂದ ಈ ಪ್ರಪಂಚವು ನಿಂತಿದೆ ನಿಂತಿರಲು ನೀನು ಹೇಳುವ ತಪಸ್ಸು ಇನ್ನೂ ಯಾವುದು ಮಾಮದನ್ನು ವಿಲಕ್ಷಣವಾಗಿ ನಕ್ಕನು ಅಯ್ಯೋ ಕೌಶಿಕ ನಿನಗೆಷ್ಟು ಅವಸರ ಅಲೌಕಿಕ ಸಿದ್ಧಿಯನ್ನು ಪಡೆಯಬೇಕೆಂದಿರುವೆ ಸಿದ್ಧಿಯು ಬೇಕೆಂದವನು ಮನಸ್ಸಿನ ಆತರುವನ್ನು ಬಿಡಲೂಬಾರದು ಹಾಗೆಂದು ಅದರ ವಶನೂ ಆಗಬಾರದು ಆ ಹಿಡಿದು ಆಡಿಸುವಂತೆ ಸಿದ್ಧಿಯನ್ನು ಕೋರಿದವನು ಮನಸ್ಸನ್ನು ಹಿಡಿದು ಆಡಿಸುವುದನ್ನು ಕಲಿಯಬೇಕು ತನ್ನ ಮನಸ್ಸನ್ನು ತನಗೆ ಬೇಕಾದಂತೆ ಹಿಡಿದಿಟ್ಟವನು ಲೋಕವನ್ನು ಕುಣಿಸಬಲ್ಲನು ಆದ್ದರಿಂದ ಸಮ ಸಮಾಧಾನವಾಗಿ ಬೀಡು ನೀನು ಕಿಳೆದು ತಪಸ್ಸಲ್ಲ ಸ್ಥಿತಿಗಾಗಿ ಹೆಣಗುವಿಕೆ ನೀರಿನಲ್ಲಿ ಬಿದ್ದವನು ತಾನು ಮುಳುಗಿ ಹೋಗದಿರಲು ಏನೇನೋ ಪ್ರಯತ್ನ ಮಾಡುವನು ಅದು ಈಜಲ್ಲ ಅದು ದೇಹ ಯಂತ್ರವು ಸ್ವಭಾವ ತನ್ನನ್ನು ಕಾಪಾಡಿಕೊಳ್ಳಲು ಮಾಡುವ ಪ್ರಯತ್ನ ಹಲ್ಲೆಯು ಬಾಲವನ್ನು ಕತ್ತರಿಸಿ ಎಸೆದರೆ ಅದು ಒದ್ದಾಡುವುದನ್ನು ನೋಡಿರುವ ಎಲ್ಲವೇ ಅದರಂತೆ ಅದು ಅದು ಯಾಂತ್ರಿಕ ಕ್ರಿಯೆ ಜೀವನ ಜೀವನು ಖನಿಜಗಳಾಗಿರುವಾಗ ಗಾಢ ನಿದ್ದೆಯಲ್ಲಿ ಮುಳುಗಿರುವನು ಉದ್ಬಿಜಗಳಾದಾಗ ನಿದ್ದೆಯ ಮಬ್ಬಿ ಮಬ್ಬಿನ ಮುಸುಕು ಒಂದು ಪರೆ ಹರಿಯುವುದು ಮೃಗುವಾದಾಗ ಅದರೊಳಗೆ ಕೊಂಚ ಬೆಳಕು ನುಗ್ಗಿ ಕನಸು ಕಾಣುವನು ಮುಂದೆ ಮನುಷ್ಯನಾದಾಗ ನಿದ್ದೆ ತಿಳಿದೇಳುವನು ಅದುವರೆಗೆ ಅಲ್ಲೇ ಪ್ರಯತ್ನವೇನಿದ್ದರೂ ಬಾಹ್ಯ ಪ್ರಕೃತಿಯ ಸಂಪರ್ಕದಿಂದ ಆದುದು ಹಾಗೆಯೇ ಅಭ್ಯಂತರವಾಗಿ ನಡೆಯುವ ಕಾರ್ಯವು ದೇಹದಲ್ಲಾದರೆ ಪ್ರಾಣಾದಿಗಳಿಂದ ನಡೆಯುವುದು ಮನಸ್ಸಿನಲ್ಲಾದರೆ ಅದು ಜನ್ಮಾಂತರ ವಾಸನೆಗಳಿಂದ ಆಗುವುದು ಅಂತೂ ಇವೆಲ್ಲವೂ ನಾವು ಕತ್ಯರ್ ಕತೃತ್ವ ನಾವು ಕರ್ತೃತ್ವವನ್ನು ವಹಿಸಿಕೊಂಡು ಮಾಡುವ ಕಾರ್ಯಗಳ ರಾಶಿ ನೀನು ಏನಾಗಬೇಕು ಎಂಬುದನ್ನು ಗೊತ್ತು ಮಾಡಿಕೊ ಅದಕ್ಕೆ ನಿನ್ನ ಪ್ರಯತ್ನವೇ ಸಾಧನ ನಂಬು ಪ್ರಯತ್ನವು ಶಾಸ್ತ್ರೀಯವಾದರೆ ಒಂದು ಕೊಳಗ ಚಲ್ಲಿ ಒಂದು ಕಂಡುಗವನ್ನು ತೆಗೆದು ತುಂಬಿಕೊಂಡಂತಾಗುವುದು ಅದು ಅಶಾಸ್ತ್ರೀಯವಾದರೆ ಒಂದು ಸೇರು ಅಕ್ಕಿ ಕೊಟ್ಟು ಮೂರು ಸೇರು ರಾಗಿ ತೆಗೆದುಕೊಂಡಂತಾಗುವುದು ಇನ್ನು ಏನು ಬೇಕು ಹೇಳು ಆಯಿತು ಈಗ ಹೇಳು ನಾನು ಒಬ್ಬ ಏನು ಮಾಡಬೇಕು ವಸಿಷ್ಠನಾಗಬೇಕೇ ಈಗೀಗ ಚೆನ್ನಾಯ್ತು ವಸಿಷ್ಠನನ್ನು ತೊಳೆಯಬೇಕೆಂದೇ ನಾನು ಬೇಡವೆಂದರೂ ಕೇಳದೆ ವೈರವನ್ನು ಬೆಳೆಸಿಕೊಂಡೆ ರುದ್ರನನ್ನು ಆರಾಧಿಸಿ ಸರ್ವಾಸ್ತ್ರಗಳನ್ನು ಸಂಪಾದಿಸಿಕೊಂಡು ಹೋಗಿ ಆ ಬಡ ಬಡಪಾಯಿಯನ್ನು ಸಪರವಾರವಾಗಿ ನಿರ್ಮೂಲ ಮಾಡಬೇಕೆಂದೆ ಈಗ ವಸಿಷ್ಠನೇ ಆಗಬೇಕೆಂದವೇ ವಾಮದೇವ ನನ್ನ ಹಂಬಲವನ್ನು ನೀನು ಬಲ್ಲೆ ಈಗ ಆ ಹಿಂದಿನ ದುರ್ಬುದ್ಧಿಯನ್ನು ಕುರಿತು ಏಕೆ ಖಂಡಿಸುವೆ ನಿಜವಾಗಿಯೂ ನನಗೆ ಈಗ ಬುದ್ಧಿಯು ಹತ್ತ ಕಡೆ ತಿರುಗಿದೆ ವೈರದಿಂದಲ್ಲ ನಿಜವಾಗೂ ಹೇಳುವೆನು ಈಗ ನನಗೆ ರಾಜ್ಯದ ಆಕಾಂಕ್ಷೆ ಇಲ್ಲ ರಾಜನಾಗುವ ಹುಚ್ಚಿಲ್ಲ ಮನಸ್ಸು ಅಹೋರಾತ್ರಿಗಳಲ್ಲಿ ವಸಿಷ್ಠರನ್ನು ರುದ್ರನ ಪೌರುಷವನ್ನು ನುಂಗುವ ಮಹಾಪುರುಷನ ವರ್ಷ ಸಿಂಧದು ಎಂದು ಮನುಷ್ಯ ಮನಸ್ಸು ಆಶ್ಚರ್ಯಪಡುತ್ತಿದೆ ಆತನಂತೆ ತಾನೂ ಆಗಬೇಕೆಂದು ಆಶಿಸುತ್ತಿದೆ ಮೊದಲೇ ಹೇಳಿದನು ನೀನೊಬ್ಬನೇ ನನಗೆ ಆಶ್ರಯ ಇದೋ ನಮಸ್ಕಾರ ಮಾಡಿ ಕೇಳಿಕೊಳ್ಳುವೆನು ನನ್ನ ಮನಸ್ಸು ವಸಿಷ್ಠನಾಗುವ ಗುಟ್ಟು ವಾಮದೇವನಿಗೆ ಗೊತ್ತಿದೆ ಎನ್ನುತ್ತಿದೆ ನಿಜವೂ ಸುಳ್ಳು ಹೇಳು ವಾಮದೇವನು ಎಲ್ಲೋ ಅನ್ಯಮನಸ್ಕನಾಗಿ ಅಷ್ಟು ಹೊತ್ತಿದ್ದು ಕೋಶಿಕ ತಿರುಗಿ ಹೇಳಿದನು ನಿಜ ಕೋಶಿಕ ವಸಿಷ್ಠರ ಗುಟ್ಟು ಏನೂ ಇಲ್ಲ ಬಹಳ ಸುಲಭ ನಿರ್ಮಲವಾದ ನೀರಿನ ನೀರಿಗೆ ಬಣ್ಣ ವಾಸನೆ ಏನೂ ಇಲ್ಲದಂತೆ ಅವರ ಮನಸ್ಸಿನಲ್ಲಿ ಯಾವ ಸಂಕಲ್ಪವೂ ಇಲ್ಲ ಕನ್ನಡಿಗು ತನ್ನದ ತನ್ನದಾಗಿ ಯಾವ ಬಿಂಬವನ್ನು ದರಿಸಿದೆ, ಎದುರಿಗೆ ಬಂದ ಬಿಂಬಗಳನ್ನೆಲ್ಲ ಪ್ರತಿಬಿಂಬಿಸುವಂತೆ ಅವರ ಮನಸು ಲೋಕ ಕಲ್ಯಾಣಕ್ಕೆ ಬೇಕಾದದನ್ನು ಮಾತ್ರ ಸಂಕಲ್ಪಿಸುತ್ತಾ ತಾನು ಸಂಕಲ್ಪರಹಿತನಾಗಿ ನಿಶ್ಚಲವಾಗಿ ಇರುವುದು ನಮ್ಮ ಮನಸ್ಸುಗಳಲ್ಲಿ ಒಂದಲ್ಲ ಒಂದು ಸಂಕಲ್ಪವೂ ಇರುವುದು ಈಗ ನಾನು ಅಶಿಷ್ಟದಂತೆ ಆಗಬೇಕೆಂದು ತಪಸ್ಸು ಮಾಡುತ್ತಿರುವೆನು ನೀನು ಅದನ್ನೇ ಕೇಳಿದೆ ಹಾಗಾದರೆ ನಿಸ್ಸಂಕಲ್ಪನಾಗುವುದು ಅಷ್ಟು ಕಷ್ಟವೇ ಅಬ್ಬಾ ಕಲ್ಲು ಯುಗಯುಗಗಳ ಕಥೆಯನ್ನು ಹೇಳುವಂತೆ ಮನಸ್ಸನ್ನು ತೋಡಿ ನೋಡಿ ಬಲ್ಲ ನೀವು ಬಲ್ಲವನ್ನಿದ್ದರೆ ಅದರಲ್ಲಿ ಆ ಬ್ರಹ್ಮ ಪಿಪ್ಯಕ್ಮ ಪಿಪಿಲಿಕಾಂತವಾಗಿ ಎಲ್ಲಾ ಜಗತ್ತು ಪ್ರತಿಬಿಂಬಿಸುತ್ತಿರುವುದು ಅದರಲ್ಲಿ ಜ್ಞಾತ ಜ್ಞಾತವೆಷ್ಟು ಜ್ಞಾತವಷ್ಟು ಅಜ್ಞಾತವೋ ಅದರ ಮೂರರಷ್ಟು ಜ್ಞಾತದಲ್ಲೂ ನಿನಗೆ ಕಾಣುವುದು ಒಂದು ಜ್ಞಾತದಲ್ಲಿ ನಿನಗೆ ಕಾಣುವುದು ಒಂದು ಆಣೆಯಾದರೆ ಕಾಣದೋ ಹದಿನೈದು ಆಣೆಯಷ್ಟು ಈ ಒಂದಣೆಯನ್ನು ಕಾಣುವ ಮನಸ್ಸಿನ ಕ್ರಿಯಾಶಕ್ತಿಯಲ್ಲಿ ನಿಂತ ನೀರಿನಲ್ಲಿ ಏಳುವ ಗುಳ್ಳೆಗಳಂತೆ ಸದಾ ಮಾಡಬೇಕು ಮಾಡಬೇಕು ಎನ್ನುವ ಆಶೆಯು ಹುಟ್ಟಿ ದೇಹೇಂದ್ರಿಯಗಳಲ್ಲಿ ವ್ಯಾಪಾರ ಮೂಡಿಸುತ್ತಲೇ ಇರುವುದು ಇದೇ ವೃತ್ತಿ ಇದು ನಿನ್ನ ಇಚ್ಛೆಯಂತೆ ನಡೆಯುವ ವ್ಯಾಪಾರವಲ್ಲ ಅನಿಚ್ಛವಾಗಿ ನಡೆಯುವ ವ್ಯಾಪಾರ ಅದನ್ನು ವಾಸನಾ ಎನ್ನುವರು ಈ ವಾಸನೆಯನ್ನು ಮೊದಲು ನಿನ್ನ ಸಂಕಲ್ಪದಿಂದ ತುಳಿದು ಆ ವೃತ್ತಿಯೆಲ್ಲವೂ ನಿನ್ನ ಸಂಕಲ್ಪಾನುಸಾರವಾಗಿ ತಿರುಗುವಂತೆ ಮಾಡಿ ಪರವಶನಾಗಿ ಹುಟ್ಟುವ ವೃತ್ತಿ ಗಧೀನವಾಗಿ ನಡೆದು ನಡೆದು ಮನುಷ್ಯ ಮೃಗುವಾದದ್ದನ್ನು ತಪ್ಪಿಸಿ ಆತ್ಮವಶವಾಗಿ ಹುಟ್ಟುವ ವೃತ್ತಿಯನ್ನು ಹಿಡಿದು ವ್ಯಾಪಾರ ಮಾಡುವವನು ಮನುಷ್ಯನು ಅದರಲ್ಲಿ ಸಂಕಲ್ಪವನ್ನು ಲೋಕಕ್ಷೇಮವಾಗಿ ಮಾಡುವ ಆತ್ಮವಂತನು ಮನುಷ್ಯ ಮನುಷ್ಯ ತಮ್ಮನು ಸ್ವಸಂಕಲ್ಪ ತಿರೋಧಾನ ಮಾಡಿ ಈಶ್ವರ ಸಂಕಲ್ಪನು ಗುಣವಾಗಿ ವೃತ್ತಿಯನ್ನು ವಹಿಸಿ ವ್ಯಾಪಾರ ಮಾಡುವವನು ಬ್ರಾಹ್ಮಣನು ನೀನು ಇದಾದ ದಿನ ವಸಿಷ್ಠರ ಗುಟ್ಟು ತಿಳಿಯುವುದು ಅದುವರೆಗೆ ನೀನು ಬಿಗಿ ಹಿಡಿದು ಕುಳಿತು ತಪಸ್ ಮಾಡುವೆಯಾ ನಿನ್ನ ಪರಮೋಪಕಾರವಾಯಿತು ಮಾಡುವೆನು ತಪಸ್ಸು ಮಾಡುವೆನು ನೀನು ಹೇಳಿದ ಭಾರಿಯ ಗುರಿಯನ್ನು ಸಾಧಿಸುವೆನು ಆದರೆ ಕಪಿಗಿಂತ ಕಪಿಯಾಗಿ ಚಂಚಲವಾಗಿರುವ ಈ ಮನಸ್ಸು ನೆಲೆಗೆ ನಿಲ್ಲುವವರೆಗೂ ಏನು ಮಾಡಲಿವೆ ಅದನ್ನು ಹೇಳು ಅದುವರೆಗೆ ಈಗ ಋತುವನ್ನು ಮಾತ್ರ ಸಹ ಸಾಧಿಸಿರುವೆ ಅದರಂತೆಯೇ ವೇದದಲ್ಲಿ ಹೇಳಲು ಇತರ ದೇವತೆಗಳನ್ನು ಸಾಧಿಸು. ರುದ್ರನನ್ನು ಸಕಾಮನಾಗಿ ಆರಾಧಿಸಿದಂತೆ ಇನ್ನು ಮುಂದೆ ಎಲ್ಲಾ ದೇವತೆಗಳನ್ನು ನಿಷ್ಕಾಮವಾಗಿ ಆರಾಧಿಸು ಪುರುಷನು ಎಲ್ಲಾ ದೇವತೆಗಳ ತೇಜಸ್ಸಿನಿಂದ ಸಮೃತನಾದನವೋನಾದವನು ಪೂಷಿಕ ಯಾವ ಯಾವ ದೇವತೆಯನ್ನು ನೀನು ನಿಷ್ಕಾಮವಾಗಿ ಒಲಿಸಿಕೊಳ್ಳುವೆಯೋ ಆಯಾ ದೇವತೆಯ ತೇಜೋಭಾಗವು ಪ್ರಸನ್ನವಾಗಿ ಪೂರ್ಣವಾಗಿ ಮನಸ್ಸಿನ ಆಯಾ ಭಾಗದ ಚಾಂಚಲ್ಯವೂ ತಪ್ಪುವುದು ನಿಶ್ಚಂಚಲವಾದ ಮನೋಭಾವವು ಆನಂದದಾಯಿಯಾಗುವುದು ಇದನ್ನು ಮೊದಲು ಸಾಧಿಸು ನಿನ್ನ ಅಪಣಯಂತೆ ಇದಿಷ್ಟನ್ನು ಸಾಧಿಸುವೆನು ನಾನು ಇನ್ನೂ ಇಲ್ಲಿರುವುದಿಲ್ಲ ನಾನು ಸಿದ್ಧನಾಗುವವರೆಗೂ ಇತ್ತ ಕಡೆಯೂ ಬರುವುದಿಲ್ಲ ಈ ಆಶ್ರಮದಲ್ಲಿದ್ದರೆ ಹಿಂದೆ ನಾನು ಮಾಡಿದ ವೈರ ಮೂಲವಾದ ಸಂಕಲ್ಪವೇನಾದರೂ ಮತ್ತೆ ನನ್ನನ್ನು ಹಿಡಿದೀತು ನನಗೆ ಅನುಜ್ಞೆ ಕೊಡು ನಾನು ದಕ್ಷಿಣಕ್ಕೆ ಹೋಗುವೆನು ವಿಂಧ್ಯದಿಂದ ಆಚೆಗೆ ಹೋಗಿ ಅಲ್ಲಿರುವ ತಪೋಭೂಮಿಯಲ್ಲಿ ನಿಂತು ಸಿದ್ಧ ಸಂಕಲ್ಪನಾಗಿ ಬರುವೆನು ಕೌಶಿಕನು ಎದ್ದು ನಮಸ್ಕಾರ ಮಾಡಿದನು ಆತನ ಪಾದಗಳನ್ನು ಹಿಡಿದು ಭೂಮಿಯ ಮೇಲೆ ದೀರ್ಘವಾಗಿ ಮಲಗಿದ್ದ ಆತನನ್ನು ವಾಮದೇವನು ಮುಟ್ಟಿದಾಗ ಆತನಿಂದ ಏನೋ ಒಂದು ಕೌಶಿಕನ ದೇಹವನ್ನು ಪ್ರವೇಶಿಸಿದಂತೆ ಆಯಿತು ಮತ್ತೆ ಕೌಶಿಕನು ವಾಮದೇವನ ಆಶೀರ್ವಾದವನ್ನು ಬಯಸಿದನು ಆತನು ನಾಳೆ ಬರಲಿಲ್ಲವೇ ಎಂದರು ಕೌಶ ಎಂದರು ಕೌಶಿಕನು ಹೌದು ಹೌದು ಬಂತು ಇದೆ ಎಂದು ಮತ್ತೆ ನಮಸ್ಕಾರ ಮಾಡಿದನು